ಕೊಲ್ಲಿ ಮಲೆ ಕೊರತಿಗಳು ನಾವು ಅಕ್ಕ ತಂಗಿ ಗೆಳತಿಯರು ಕೊಲ್ಲಿ ಮಲೆ ಕೊರತಿಗಳು ನಾವು ಅಕ್ಕ ತಂಗಿ ಗೆಳತಿಯರು ನೋಡೋದಕ್ಕೆ ಚೆನ್ನಿಗರು ಕೆಲಸ ಮಾಡೋದ್ರಲ್ಲಿ ಚಿನ್ನಗಳು ನೋಡೋದಕ್ಕೆ ಚೆನ್ನಿಗರು ಕೆಲಸ ಮಾಡೋದ್ರಲ್ಲಿ ಚಿನ್ನಗಳು ಕೊಲ್ಲಿ ಮಲೆ ಕಡೆಯಿಂದ ಬಂದೆವು ಮಲ್ಲೆ ಕಡೆಯಿಂದ ಬಂದೆವು ನಾವು ಆಡಿ ಪಾಡಲೆ ನಾವು ಆಡಿ ಪಾಡಲೆಂದು ಇಲ್ಲಿಗೆ ಬಂದೆವು ನಾವು ಆಡಿ ಪಾಡಲೆಂದು ಇಲ್ಲಿಗೆ ಬಂದೆವು ಸೂಜಿ ಮಣಿ ಮುತ್ತು ಮಣಿ ಮಾರುತ್ತೇವೆ ಸೂಜಿ ಮಣಿ ಮುತ್ತು ಮಣಿ ಮಾರುತ್ತೇವೆ ಆದರೆ ಮಾನವ ಕಾಸಿಗೆಂದು ಮಾರುವರಲ್ಲ ಆದರೆ ಮಾನವನ್ನು ಕಾಸಿಗೆಂದು ಮಾರುವರಲ್ಲ ಮಾರುವರಲ್ಲ ಕೊಲ್ಲಿ ಮಲೆ ಕೊರತಿಗಳು